ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯೂ ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ಬೈರಿರಲು ಸರ್ವಜ್ಞ ಒಡಲೊಡ ಒಡಲೊ ಒಡಲೊಡಗಿದ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರದನು ಒಡಉುಟ್ಟಿರವರು ಕಳ್ಳನು ಪರದನು ಪಡೆಯರ ತಂದ ತರ್ವಹೀ ದಿವಸ ಕಬೇ ವೀನ ಮರತಂ ವಿಮರತಿ ಅಂಬಾ ಹೊಳಿತಮರತಿ ಅಂಬಾ ಒಳಿತಂಪೆದೋವ ನೀತಂಪು ನನ್ನ ತವರಿಗೆ ತಂದಿಯ ನೆನೆದಾರೆ ತಂಗಾಲ ಬಿಸಿಯಾಯ್ತು ಗಂಗಾದೇವಿ ನನ್ನ ಹಳೆದವ ಗಂಗಾದೇವಿ ನನ್ನ ಅಳೆದೌನ ನೆನೆದಾರೆ ಮಾತೀರ ತಲೆಯೂ ಮಳಿಯಾಯ್ತು